ಹದಿನಾಲ್ಕನೇ ಕಕ್ಷೆಯಲ್ಲಿ ನಾರದರ ಸ್ತೋತ್ರ ಪಣೆಯಲೊಪ್ಪುವ ತಿಲಕ ತುಲಸಿ ಮಣಿಗಣಾಂಚಿತ ಕಂಠಕರದಲ್ಲಿ ಕುಣಿತ ವೀಣಾಸು ಸ್ವರದಿ ಬಹುತಾಳಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಂಗಳ ಕುಣಿ ಕುಣಿದು ಅತಿಸಂಭ್ರಮದಿ ದಾಯನವ ಮಾಡುವ ದೇವಋಷಿ ನಾರದರಿಗಿನಮಿಪೆ ಪಣೆಯ ಲೊಪ್ಪುವ ತಿಲಕ ಹಣೆಯಲ್ಲಿ ಶೋಭಾಯಮಾನವಾಗಿರತಕ್ಕಂಥ ಊರ್ದ್ವ ಕುಂಡ್ರ ತಿಲಕ ತುಳಸಿ ಮಣಿಗಣಾಂಚಿತ ಕಂಠ ತುಲಸಿ ತುಳಸಿ ಸರಗಳಿಂದ ಕೂಡಿರ್ತಕ್ಕಂಥ ಕೊರಳು ಕರದಲ್ಲಿ ಕೊಣಿತ ವೀಣ ಕರದಲ್ಲಿ ಧ್ವನಿ ಮಾಡುವಂಥ ಮಹತಿ ಎಂಬ ವೀಣೆಯನ್ನು ಧಾರಣೆ ಮಾಡಿದ್ದಾರೆ ಸುಸ್ವರದೊಂದಿಗೆ ವೀಣಾ ಸುಸ್ವರದಿ ಬಹುತಾಳಗತಿಗಳಲ್ಲಿ ಭೂವಿಧವಾಗಿರ್ತಕ್ಕಂಥ ತಾಳ ಲಯಗಳಿಂದ ಪ್ರಣೋಪಾದ್ಯನಾದ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನ ಗುಣಗಳನ್ನು ಕುಣಿ ಅತಿ ಸಂಭ್ರಮದಿಂದ ಗಾಯ ಮಾಡುವಂತಹ ದೇವ ನಾರದರಿಗೆ ಅವಿವಂದಿಪೆ ಭಗವಂತ ತಾನೇ ತನ್ನ ಪ್ರಣವ ಉತ್ತಮ ಸ್ತುತಿ ರೂಪವಾಗಿರ್ತಕ್ಕಂಥ ಓಂಕಾರದಿಂದ ಪ್ರತಿಪಾದ್ಯವಾದ ತನ್ನ ಗುಣಗಳನ್ನು ತಾನೇ ತಾಳ ಲಯಬದ್ಧವಾಗಿ ಅತಿ ಸಂಭ್ರಮದಿಂದ ಹಾಡ್ತಾ ಕುಣಿತಾನೆ ಒಂದು ವಿಭೂತಿ ರೂಪದಲ್ಲಿ ಆ ರೂಪ ಎಲ್ಲಿದೆ ಅಂದರೆ ದೇವರ್ಷೀಣಾಂಚ ನಾರದ ದೇವರ್ಷಿಗಳ ನಡುವೆ ವಿಶೇಷವಾಗಿ ನಾರದರಲ್ಲಿ ಆ ವಿಭೂತಿ ರೂಪ ಇದೆ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನೇ ನಾರದರ ಒಂದು ಅಪೂರ್ವವಾಗಿರ್ತಕ್ಕಂಥ ಭವ್ಯ ಚಿತ್ರಣವನ್ನೇ ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾರೆ ಹಣೆಯಲ್ಲಿ ತಿಲಕ ಕೊರಳಲ್ಲಿ ತುಳಸಿ ಮಣಿಮಾಲೆ ಕೈಯಲ್ಲಿ ಮಹದಿಯನ್ನು ವೀಣೆ ಭಗವಂತನನ್ನು ಕುಣಿ ಸ್ತೋತ್ರ ಮಾಡುವಂಥ ಸಂಭ್ರಮ ಇದರಿಂದಾಗಿಯೇ ನಾರದರಿಗೆ ವಿಶೇಷವಾದ ಪೂಜ್ಯತೆ ಅಂತ ಇಲ್ಲಿ ಅದ್ಭುತವಾಗಿ ನಮಗೆ ತಿಳಿಸ್ತಾರೆ ನಾರದರಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇರುವ ವಿಚಾರ ದೇವರ್ಷೀಣಾಂಚ ನಾರದ ವಿಭೂತಿಯೋಗಾಧ್ಯಾಯ ಹತ್ತನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ ನಾರದರು ಬ್ರಹ್ಮಪುತ್ರ ವಾಯುದೇವರ ಶಿಷ್ಯ ಸತ್ತು ವಾಯು ಶಿಷ್ಯ ಅಂತ ಮಹಾಭಾರತ ತಾತ್ಪ್ರೇರಣೆಯಲ್ಲಿ ತಿಳಿಸ್ತಾರೆ ಅದರ ಫಲಶ್ರುತಿನೋ ಏನೋ ಅನ್ನೋ ಹಾಗೆ ಅವರಿಗೆ ವಿಶೇಷ ಹರಿಗುಣಗಾನದ ಅವಕಾಶ ಮಣಿಗಣಾನ್ವಿತ ಅನ್ನೋದಿಕ್ಕೆ ಮಣಿಗಣಾಂಛಿತ ಕನ್ನಡ ಸಾಹಿತ್ಯದಲ್ಲಿ ನಾರದರನ್ನು ವರ್ಣಿಸುವ ಅತ್ಯಂತ ವಿರಳ ಪದ್ಯಗಳಲ್ಲಿ ಇದೂ ಕೂಡ ಒಂದು ಹರಿದಾಸರ ವೇಷಭೂಷಣಗಳು ಅವರು ಭಗವಂತನನ್ನು ಹಾಡಿ ನಲಿಯುವಂತಹ ಸಂಭ್ರಮ ಈ ನಾರದರ ಚಿತ್ರ ಅವರು ಹಿಡಿದಿರುವಂಥ ವೀಣೆ ಮಹತಿ ಮಹತೀ ನಾರದಸ್ಯ ಅಂತ ವೈಜಯಂತಿಯನ್ನ ಗ್ರಂಥದಲ್ಲಿ ತಿಳಿಸ್ತಾರೆ ಹೀಗೆ ಅಂತಹ ನಾರದರಿಗೆ ಅವಿನವಿಪೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಅಂತ ತಿಳಿಸ್ತಾರೆ